ಸುಖ ಬಹಳ ಅದ ಅಂತ ಹೇಳ್ತೀರಲ್ಲ ನಿಜ ಸುಖ ಅದ ಅಂತ ನಿಜ ಸುಖ ನಮಗೂ ಅದ ಸುಷುಪ್ತಿ ಕಾಲದಲ್ಲಿ ನಮಗೂ ನಿಜ ಅಭಿವ್ಯಕ್ತಿ ಆಗ್ತದೆ ಏನ್ ವ್ಯತ್ಯಾಸ ಇದೇ ವ್ಯತ್ಯಾಸ ಯದ ಸುಪ್ತಿಗ ತೋಪಿ ಹರಿಸ್ ನೀವು ಮರಗಿದಾಗಲೇ ನಿಮಗೆ ಸ್ವರೂಪ ಸುಖ ದೇವರು ಮಲಗದೇ ಇದ್ದರು ಯಾವಾಗಲೂ ದೇವರು ಎಚ್ಚರ ಇದ್ದರೂ ಅವನಿಗೆ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗಿರ್ತದೆ ಅನಾದಿ ಕಾಲದಿಂದ ಮುಕ್ತರಿಗೂ ಅದ ಆದ್ರೆ ಅನಾದಿ ಕಾಲದಿಂದ ಇಲ್ಲ ಕರೀತಾವ ನಿಮಗನ್ನಲ್ಲ ಹೌದು ಅದನ್ನು ಒಪ್ತೀವಿ ಜ್ಞಾನ ಬಹಳ ಅದ ಅಂತ ಹೇಳಿದ್ರಲ್ಲ ನಿಜಪೂರ್ಣ ಸುಖ ಅಮಿತ ಬೋಧ ತನು ಹೂಂತಿ ಏಕೆ ಕರಿತೀರಿ ಅವನನ್ನ ಸ್ವಮತಿ ಪ್ರಭವಂ ಜಗದ ಸೇತಃ ಅಷ್ಟ ಈ ಪರಮಾತ್ಮನ ಸ್ವಮತಿ ಪ್ರಭವಂ ತನ್ನದೇ ಆದ ಬುದ್ಧಿಯಿಂದ ಈ ಜಗತ್ತು ಹುಟ್ಟಿದೆ ಹೊರತು ಇನ್ನೊಬ್ಬರ ಮಾತನ್ನ ಕೇಳಿಕೊಂಡು ಮಾಡಿದ್ದಲ್ಲ ಈ ಜಗತ್ತು ತನ್ನ ಬುದ್ಧಿಯಿಂದಲೇ ಈ ಜಗತ್ತನ್ನ ದೇವರು ನಿರ್ಮಿಸಿದ ಮೇಲೆ ಅವನ ಜ್ಞಾನ ಎಷ್ಟಿರ್ಲಿಕ್ಕಿಲ್ಲ ಊಹೆ ಮಾಡಿ ಪರಬೋಧತನುಂಜಪತಿ ಆದ್ದರಿಂದ ನಮ್ಮೆಲ್ಲರ ಇಂದ್ರಿಯಗಳಿಗೆ ಸ್ವಾಮಿಯಾದಂತಹ ಆಚಾಶತ್ಯ ಸ್ವಾಮಿಯಾದ ಆ ಪರಮಾತ್ಮನನ್ನು ಸರ್ವಜ್ಞ ಅಂತ ನಾವು ಕರೆಯುವುದಕ್ಕೆ ಕಾರಣ ಜಗತ್ತಿನ ಸೃಷ್ಟಿ ಮಾಡಿದ್ದರಿಂದ